ಭಗವಂತನ ಸೃಷ್ಟಿಯಾದಿ ಅಷ್ಟಕರ್ತೃತ್ವ ಅವನ ಅತ್ಯಂತ್ಯದ್ಭುತ ಸೃಷ್ಟಿಯ ವ್ಯಾಪಾರದ ವೈಭವ ದೇವತೆಗಳ ದೈತ್ಯರ ತಾರತಮ್ಯ ಜ್ಞಾನ ಉದ್ಧಾರಕ್ಕೆ ಸಾಧನ ಅಂತ ತಿಳಿಸ್ತಾರೆ ತ್ರಿವಿಧ ಜೀವ ಪ್ರತತಿಗಳ ಸಗ್ಗವೊಳೆಯ ಹಣ್ಮಾಲೆಯನ್ನು ನಿರ್ಮಿಸಿ ಯುವತಿಯರ ಒಡಗೂಡಿ ಕ್ರೀಡಿಸುವನು ಕೃಪಾಸಾಂದ್ರ ದಿವಿಜ ದಾನವ ತಾರತಮ್ಯವ ವಿವರ ತಿಳಿವ ಮಹಾತ್ಮರಿಗೆ ಬಾನ್ನವಿರಸಕ ತಾವಲಿರು ಉದ್ಧರಿಸುವನುಭವದಿಂದ ಕ್ಷೀರಸಾಗರ ಶೈನನಾದ ಪರಮಾತ್ಮ ತ್ರಿವಿಧ ಜೀವರ ಗುಂಪುಗಳನ್ನು ನಿರ್ಮಾಣ ಮಾಡಿ ತನ್ನ ಪತ್ನಿಯ ರೂಪದ ರಮಾದೇವಿ ಜೊತೆಗೆ ಒಡಗೂಡಿ ಕ್ರೀಡೆಯನ್ನು ಮಾಡ್ತಾನೆ ಕರುಣಾಸಮುದ್ರನಾದ ಪರಮಾತ್ಮ ರುದ್ರದೇವರ ಸಖನೂ ಆಗಿರುವವನು ಪರಮಾತ್ಮ ಇವನು ದೇವದಾನವರ ತಾರತಮ್ಯದ ವಿವರಗಳನ್ನು ತಿಳಿಯುವ ಮಹಾತ್ಮರಿಗೆ ತಾನು ಒಲಿದು ಸಂಸಾರದಿಂದ ಉದ್ಧಾರ ಮಾಡ್ತೀನಿ ಎಂದು ತಿಳಿಸ್ತಾನೆ ಬಾನ್ನವಿರ ಸಖ ಬಾನು ಅಂದರೆ ವ್ಯೋಮ ಆಕಾಶ ನವಿರು ಅಂದರೆ ಕೇಶ ಭಾನ್ ನವೀರ ಅಂದರೆ ವ್ಯೋಮಕೇಶನಾದ ರುದ್ರದೇವರು ರುದ್ರದೇವರ ಸಕನಾಗಿದ್ದು ಉದ್ಧರಿಸುವ ಭಗವಂತ ಬಾನ್ನವಿರ ಸಕನ್ ಸಗ್ಗ ಹೊಳೆಯಾಣ್ಮಾಲಯ ಸಗ್ಗ ಅಂದರೆ ಸ್ವರ್ಗ ಬಳೆ ಅಂದರೆ ಹೊಳೆ ಅಂದರೆ ನದಿ ಸಗ್ಗ ಹೊಳೆ ಅಂದರೆ ಸ್ವರ್ಗದಲ್ಲಿ ಹರಿಯುವಂತಹ ಗಂಗಾ ನದಿ ಅದನ್ನು ಆಳುವವನು ಯಾರು ಅಂದರೆ ವರುಣ ಸಮುದ್ರವನ್ನೇ ಆಲಯವನ್ನಾಗಿ ಹೊಂದಿದವನು ಅಂದರೆ ಸಾಗರಶೇನನಾದ ಭಗವಂತ ಈ ದೇವದೈತ್ಯರ ತಾರತಮ್ಯ ಜ್ಞಾನ ಭಗವಂತನ ವಿಶೇಷ ಪ್ರೀತಿಗೆ ಸಾಧಕ ಅಂತ ವಿಶೇಷ ಪ್ರಮೇಯವನ್ನು ಕೂಡ ಇಲ್ಲಿ ತಿಳಿಸ್ತಾರೆ ತ್ರಿವಿಧ ಜೀವ ಪ್ರಗತಿಗಳ ಪ್ರತತಿ ಅಂದರೆ ಸಮೂಹ ಜೀವಗಣದಲ್ಲಿ ಸಾತ್ವಿಕರು ರಾಜಸರು ತಾಮಸರು ಅಂತ ಮೂರು ಪ್ರಕಾರ ಜೀವರ ಈ ತ್ರೈವಿಧ್ಯ ಅನಾದಿಯಾಗಿರುವಂಥದ್ದು ಮತ್ತು ನಿತ್ಯವಾಗಿರುವಂಥದ್ದು ಜೀವರ ಸ್ವರೂಪದೇಹ ದೇವರಿಂದ ಸುಷ್ಟವಾಗಿದ್ದಲ್ಲ ಸರ್ವಶಕ್ತನಾಗಿರುವಂತಹ ಭಗವಂತ ರೂಪದಿಂದ ಸ್ವರೂಪಗತ ಅನಾದಿ ಸ್ವಭಾವವನ್ನು ಅಭಿವ್ಯಕ್ತಿ ಮಾಡ್ತಾನಷ್ಟೆ ಇದೇ ಸತ್ಯ ಸಂಕಲ್ಪನಾದ ಪರಮಾತ್ಮನ ವ್ಯಾಪಾರ ಪ್ರತತಿ ಅಂದರೆ ಸಮೂಹ ಅಥವಾ ಗುಂಪು ಸಗ್ಗ ಅಂದರೆ ಸ್ವರ್ಗ ಹೊಳೆ ಅಂದರೆ ಹೊಳೆ ಅಥವಾ ನದಿ ಅಂತ ಅರ್ಥ ತ್ರಿವಿಕ್ರಮ ಪರಮಾತ್ಮನ ವಾದ ಬ್ರಹ್ಮಾಂಡದ ಕರ್ಪರ ಸೀಡೆ ಆ ರಂಧ್ರದ ದ್ವಾರ ಗಂಗಾವತರಣ ಅನ್ನೋದಾಯಿತು ಸ್ವರ್ಗದಲ್ಲಿ ಹರಿಯುವಂಥ ಗಂಗೆಗೆ ಸ್ವರ್ಗ ನದಿ ಅಮರತರಂಗಿಣಿ ಜೂನದಿ ಹೀಗೆ ನಾನಾ ಪರ್ಯಾಯ ಶಬ್ದಗಳನ್ನು ತಿಳಿಸ್ತಾರೆ ಇಲ್ಲಿ ಸಗ್ಗವಳೆ ಅಂದರೆ ಗಂಗಾ ನದಿ ಆಣ್ಮ ಅಂದರೆ ಪತಿ ಅದನ್ನು ಆಳುವಂತಹ ಒಡೆಯ ಗಂಗಾಪತಿ ಯಾರು ಗಂಗಾಪತಿಯಾದವನು ವರ್ಣ ಅವನೇ ಸಮುದ್ರಾಭಿಮಾನಿ ದೇವತ ಆ ಸಮುದ್ರವನ್ನೇ ಆಲಯ ಅಂದರೆ ಕ್ಷೀರ ಸಮುದ್ರವನ್ನೇ ಮಂದಿರವನ್ನಾಗಿ ಮಾಡಿಕೊಂಡಿರುವಂತಹ ಪರಮಾತ್ಮ ಇದನ್ನೇ ದಾಸರು ಸ್ವಗ್ಗ ಒಳೆಯಾಣ್ಮಾಲಯ ಅಂತ ಈ ರೀತಿಯಾಗಿ ಇದನ್ನು ಹೇಳ್ತಾರೆ ಮೂಲ ಜಡ ಪ್ರಕೃತಿಗೆ ಅಭಿಮಾನಿಯಾಗಿರುವಂತಹ ಚಿತ್ ಪ್ರಕೃತಿ ರೂಪಗಳಾದ ಮಹಾಲಕ್ಷ್ಮಿ ಶ್ರೀ ಭೂ ದುರ್ಗಾ ಅಂತ ಕ್ರಮವಾಗಿ ಮೂರು ರೂಪಗಳಿಂದ ಪ್ರಕೃತಿಯ ಸಹಜ ಧರ್ಮಗಳಾಗಿರ್ತಕ್ಕಂಥ ಸತ್ವ ರಜ ತಮ ಗುಣಗಳಿಗೆ ಅಭಿಮಾನಿಯಾಗಿದ್ದಾಳೆ ತ್ರಿಗುಣಾಭಿಮಾನಿ ಮಹಾಲಕ್ಷ್ಮಿ ಶ್ರೀ ಭೂದುರ್ಗ ಅನ್ನೋ ರೂಪತ್ರಯಾರ್ಪಕಳಾಗಿರುವಂತಹ ಲಕ್ಷ್ಮೀದೇವಿಯಿಂದ ಸಹಿತನಾಗಿ ಅಂದರೆ ಯುವತಿಯರ ಒಡಗೂಡಿ ಬಹುವಚನ ಶ್ರೀ ಭೂ ದುರ್ಗ ಮೂರು ರೂಪದಿಂದ ಕೂಡಿರುವಂತಹ ಲಕ್ಷ್ಮೀದೇವಿ ಸಹಿತನಾಗಿ ಜೀವರ ವಿವಕ್ಷೆಯಿಂದ ಪರಮ ಕರುಣಾಸಮುದ್ರನಾದ ಭಗವಂತ ತ್ರಿವಿಧ ಜೀವರ ಸ್ವರೂಪದೇಹ ಸ್ಥೂಲಗತ ಇಂದ್ರಿಯಗಳಲ್ಲಿ ಕ್ರೀಡೆಯನ್ನು ಮಾಡ್ತಾನೆ ರಮಣ ಮಾಡ್ತಾನೆ ಜೀವಕೃತ ಕರ್ಮಗಳನ್ನು ತಾನೇ ಮಾಡಿ ಮಾಡಿಸ್ತಾನೆ ಹಿಂದೆ ದೇವತಾ ವರ್ಗದಲ್ಲಿ ಮತ್ತು ದೈತ್ಯಗಣದಲ್ಲಿ ಅನಾದಿಯಿಂದ ಸಿದ್ಧವಾಗಿರುವಂತಹ ತಾರತಮ್ಯವಾದ ವಿವರಗಳನ್ನು ತಿಳಿದ ಭಗವದ್ಭಕ್ತರೇ ಮಹಾತ್ಮರು ಅಂತ ಹೇಳಿದರು ದಿವಿಜ ದಾನವ ತಾರತಮ್ಯವ ವಿವರ ತಿಳಿಯುವ ಮಹಾತ್ಮ ಬಾನ್ ನವಿರ ಸಖಾನ್ ಅಂದರೆ ಬಾನು ಅಂದರೆ ಆಕಾಶ ಅಥವಾ ವ್ಯೋಮ ನವಿರು ಅಂದರೆ ಕೂದಲು ಅಥವಾ ಕೇಶ ಬಾನ್ ನವಿರ್ ಅಂದರೆ ವ್ಯೋಮ ಕೇಶ ಅಂದರೆ ದೇವರು ಅಂತ ಪರಮಾತ್ಮನಿಗೆ ದ್ವಿತೀಯ ಅಂಗಭೂತರಾಗಿರುವಂತಹ ವೈಷ್ಣವೋತ್ತಮರಾದ ಪರಮ ವೈಷ್ಣವನಾದ ರುದ್ರದೇವರಿಗೆ ಪರಮಾತ್ಮ ಸಖ ಬಾಹ್ನವಿರ ಸಖ ಅಂದರೆ ರುದ್ರಮಿತ್ರನಾಗಿರ್ತಕ್ಕಂಥ ಪರಮಾತ್ಮ ಸಂಕರ್ಷಣೆಯರು ಜಾಹ್ನವೀಸಕ ಅಂತ ಅರ್ಥ ಮಾಡ್ತಾರೆ ಜಾಹ್ನವಿ ಅಂದರೆ ಗಂಗಾ ನದಿ ಜಾಹ್ನವೀಸಕ ಅಂದರೆ ಗಂಗಾ ಸಖ ಗಂಗೆ ಪರಮಾತ್ಮನ ಪಾದೋದ್ಭವೆ ಸಖ ಅನ್ನೋ ಶಬ್ದವನ್ನು ಸಂಬಂಧ ಅಂತ ಇಟ್ಕೊಂಡ್ರೆ ಜಾಹ್ನವೀಸಕ ಅಂದರೆ ಗಂಗಾಕಿತನಾದ ತ್ರಿವಿಕ್ರಮ ಅಂತ ಅನ್ವಯವನ್ನು ಅವರು ಮಾಡ್ತಾರೆ ದಿವಿಜ ದಾನವರ ತಾರತಮ್ಯವನ್ನು ಗುರುಪದೇಶದ ಮೂಲಕ ತಿಳ್ಕೊಂಡು ಅದೇ ರೀತಿಯಾಗಿ ಸತ್ಶ್ಚಾಸ್ತ್ರ ಅಧ್ಯಯನ ದ್ವಾರ ತಿಳಿದ ಮಹಾತ್ಮರನ್ನು ಕರುಣಾಸಮುದ್ರನಾಗಿರ್ತಕ್ಕ ಭಗವಂತ ತಾನೇ ಒಲಿದು ಅನುಗ್ರಹ ಮಾಡಿ ಅವರನ್ನು ಸಂಸಾರ ಅನ್ನ ದುಸ್ತರವಾಗಿರ್ತಕ್ಕಂಥ ಸಾಗರದಲ್ಲಿ ದಾಟಿಸಿ ಲಿಂಗಭಂಗದ ಮೂಲಕ ಕರಮ ಬಂಧನವನ್ನು ಮೋಚನ ಮಾಡಿ ಮೋಕ್ಷಾನಂದವನ್ನು ಕೊಟ್ಟು ಉದ್ಧಾರ ಮಾಡ್ತಾನೆ ಆದ್ದರಿಂದ ಈ ತಾರತಮ್ಯ ಜ್ಞಾನ ಅನ್ನೋದು ಅತ್ಯಂತ ಅವಶ್ಯಕ ಆ ಮೂಲಕ ಪರಮಾತ್ಮನೇ ಸರ್ವೋತ್ತಮ ಅಂಥೇಳಿ ಪುನಃ ಪುನಃ ಚಿಂತನೆಯನ್ನು ಮಾಡಬೇಕು ಇದು ಸಂಸಾರ ಬಂಧನದ ಬಿಡುಗಡೆಗೆ ಕಾರಣ ಆಗತ್ತೆ ಅಂತ ತಿಳಿಸ್ತಾನೆ